ಗುಂಡೋಪಂತರ ಕಂಟ ಕಟ್ಟಡದಲ್ಲಿ ಮಹಡಿಯ ಮೇಲೆ ಕರ್ನಾಟಕದ ಕಾರ್ಯಾಲಯ ಕರ್ ಕಟ್ಟಡದ ನೆಲಭಾಗದಲ್ಲಿ ಶ್ರೀಮಾನ್ ಕೆ ಎಸ್ ಕೃಷ್ಣಯ್ಯರವರು ಐರಿಶ್ ಪ್ರೆಸ್ ಇತ್ತು ಬಂದವರಲ್ಲಿ ಒಬ್ಬರು ತೆಳ್ಳಗೆ ಎತ್ತರವಾಗಿದ್ದರು ಶರಾಯಿ ತೊಟ್ಟು ಓಪನ್ ಕಾಲರ್ ಕೋಟು ಧರಿಸಿ ಕುರಳಿಗೆ ನೆಕ್ಟೈಯನ್ನು ಕಟ್ಟಿದ್ದಾರೆಂದು ನನಗೆ ಜ್ಞಾಪಕ ಪಂಜಾಬಿ ಸ್ಟೈಲಿನಲ್ಲಿ ಕೋರೆ ರುಮಾಲ ಸುತ್ತಿದ್ದರು ಎಡಭುಜದ ಮೇಲೆ ಅದರ ಚುಂಗು ಅದರ ಇನ್ನೊಂದು ಕೊನೆ ತಲೆಯ ಮೇಲೆ ಶಿರ್ಫೇಶ್ ಉತ್ತಮಿಸದಂತೆ ಕಾಣುತ್ತಿತ್ತು ಒಳ್ಳೆಯ ಟಿವಿ ಆಳು ಅದು ಟಿ ಎಸ್ ವೆಂಕಣ್ಣಯ್ಯ ಇನ್ನೊಬ್ಬರು ಎತ್ತರವೂ ಇಲ್ಲ ಗಿಡ್ಡೂ ಇಲ್ಲ ತಡವೂ ಇಲ್ಲ ದಪ್ಪವೂ ಇಲ್ಲ ಅವರು ಮೈಸೂರಿನ ಸ್ಟೈಲಿನಲ್ಲಿ ಪಂಚೆ ಕಚ್ಚೆ ಉಟ್ಟು ಕ್ಲೋಸ್ ಕಾಲರ್ ಕೋರ್ಟ್ ತೊಟ್ಟು ಸರಿಗೆ ರುಮಾಲನ್ನಿಟ್ಟುಕೊಂಡಿದ್ದರು ಇವರು ಎ ಆರ್ ಕೃಷ್ಣಶಾಸ್ತ್ರಿಗಳು ನಾನು ಅವರಿಬ್ಬರನ್ನೂ ಕೂಡ ಹೇಳಿ ನೀವು ಯಾರು ವಿಷಯವೇನು ಎಂದು ಕೇಳಿದೆ ಕೃಷ್ಣಶಾಸ್ತ್ರಿಗಳು ನಾವು ಕಂಟೋನ್ಮೆಂಟ್ನಿಂದ ಬಂದಿದ್ದೇವೆ ಕನ್ನಡದ ವಿಷಯದಲ್ಲಿ ನಮಗೆ ಶ್ರದ್ಧೆಯುಂಟು ಆ ವಿಚಾರ ಮಾತನಾಡುವುದಕ್ಕಾಗಿ ಬಂದಿದ್ದೇವೆ ಎಂದರು ಮಾತಿಗೆ ಪ್ರಾರಂಭವಾಯಿತು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 ಅವರಿಗಿರುವುದು ನಂಜುಂಡಯ್ಯನವರು ಕೆಲಸ ನಡೆಸಿಯಾರೆಂಬ ಭರವಸೆ ಆ ಹಳಬರನ್ನೆಲ್ಲ ಸರಕಾರದ ಮುಖ್ಯ ಮುಖ್ಯ ಜನವಲ್ಲರು ಮತ್ತು ಈ ಹಳಬರು ಮಹಾಜನರಲ್ಲಿಯೂ ಗಣ್ಯತೆ ಪಡೆದವರು ಅವರನ್ನು ನಾವು ಯಾಕೆ ಬಿಟ್ಟಿರಬೇಕು ಕರ್ಪೂರ ಶ್ರೀನಿವಾಸರಾಯರಿಗಾಗಲಿ ಡಾ ಅಚ್ಯುತರಾಯರಿಗಾಗಲಿ ಕನ್ನಡದ ಅಭಿಮಾನವಿಲ್ಲವೆಂದು ಹೇಗೆ ಹೇಳಬಹುದು ಅವರಿಂದ ಸಂಸ್ಥೆಗೆ ಪ್ರೆಸ್ಟೀಜ್ ಬರುತ್ತದೆ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 ಕನ್ನಡ ವಿದ್ವತ್ ವಿದ್ವತ್ಕುಶಲ ಶ್ರೇಷ್ಠರಾದ ಆರ್ ನರಸಿಂಹಾಚಾರ್ಯರು ಚ ವಾಸುದೇವಯ್ಯನವರು ಬೆನಗಲ್ ರಾಮರಾಯರು ಹೆಚ್ ಲಿಂಗರಾಜ ಅರಸಿನವರು ಮೊದಲಾದವರು ಕರ್ನಾಟಕ ಸಂಘದ ವಾರ್ಷಿಕೋತ್ಸವಗಳಲ್ಲಿ ಭಾಗವಹಿಸಿ ಆ ಸಂಸ್ಥೆಯ ಕಳೆಯನ್ನೇರಿಸಿದರು ಸಂತೋಷಕೂಟಗಳು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದ ಕಾರ್ಯಕಲಾಪಗಳಲ್ಲಿ ಆಗಾದ ಸಂತೋಷಕೂಟಗಳು ನಮಗೆ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 ಒಳ್ಳೆಯ ಕೋಸಂಬರಿ ಒಳ್ಳೆಯ ಪಾನಕ ಆಯಾ ಕಾಲದ ಹಣ್ಣುಗಳಲ್ಲಿ ಒಳ್ಳೆಯ ಹಣ್ಣು ಇದು ಅವರ ಪರಿಟವಣೆ ಪದಾರ್ಥಗಳನ್ನು ಕುದ್ದಾಗಿ ಅಂಗಡಿಗೆ ಹೋಗಿ ಆರಿಸಿ ತರುವರು ತಮ್ಮ ಸ್ವಂತ ಉಸ್ತುವಾರಿಯಲ್ಲಿ ಪದಾರ್ಥಗಳನ್ನು ಚೊಕ್ಕಟ ಮಾಡಿಸುವರು ಅದರ ಪಾಕವಿಧಾನಗಳನ್ನು ತಾವೇ ನೋಡಿ ಪಾಚಕರಿಗೆ ಹೇಳಿಕೊಡುವರು ಕೃಷ್ಣಶಾಸ್ತ್ರಿಗಳಿಗೆ ಸಂಘದ ಯಾವ ಕೆಲಸವೂ ಸಣ್ಣದೆಂದು ತೋರಿರಲಿಲ್ಲ ಪೊರಕೆ ಹಿಡಿದು ಕಸ ಮೊದಲಗೊಂಡು ಪುಸ್ತಕಗಳ ಮೇಲಿನ ಧೂಳು ಹೊಡೆಯುವುದು ಮೊದಲಗೊಂಡು ಮೀಟಿಂಗಿಗಾಗಿ ಕುರ್ಚಿ ಮೇಜುಗಳನ್ನು ಹೊರುವುದು ಮೊದಲಗೊಂಡು ಅವರು ಮಾಡದಿದ್ದ ಕೆಲಸವಿಲ್ಲ ಎಲ್ಲ ಸಣ್ಣ ಪುಟ್ಟ ಕೆಲಸಗಳಲ್ಲಿಯೂ ಅವರಿಗಿದ್ದ ಶ್ರದ್ಧೆ ಅವರಿಗೆ ವ್ಯಾಕರಣ ವಿಚಾರದಲ್ಲಿಯೂ ಸಾಹಿತ್ಯ ಶೋಧನೆಯಲ್ಲಿಯೂ ಎಷ್ಟು ಶ್ರದ್ಧೆಯಿತ್ತೋ ಅಷ್ಟೇ ಆಳವಾದದ್ದು ಆದದ್ದರಿಂದ ಅವರ ತಿಂಡಿತೀರ್ಥಗಳು ಸೊಗೈಸುತ್ತಿದ್ದುವು ಒಂದಕ್ಕಿಂತ ಒಂದು ಸೊಗೈಸ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 ಮಧ್ಯದಲ್ಲಿ ಒಂದು ಹಸಿ ಚೂರು ಇರುತ್ತದೆ ತಾನೇ ಎನ್ನುವರು ಆ ಸಲಹೆಯನ್ನು ಅಂಗೀಕರಿಸುವವರಿದ್ದರು ಅವರೇ ಕಾಯಿ ಕಾಲದಲ್ಲಿ ಉಪ್ಪಿಟ್ಟು ಎಂದರೆ ಸೊಗಸಾದ ಭಕ್ಷ್ಯ ಅದರ ಮಧ್ಯದಲ್ಲಿ ಒಂದೊಂದು ಮೆಣಸಿನ ಕಾಳು ಉಪ್ಪಿಟ್ಟನ್ನು ಕೈ ಪಿಡಿಚೆ ಮಾಡಿ ಆವಿಯಲ್ಲಿ ಬೇಯಿಸಿದರೆ ರಾಜ ಯೋಗ್ಯವಾಗುತ್ತದೆ ಎನ್ನುವರು ಅದು ಹಾಗೆ ನಡೆಯುವುದು ವೆಂಕಣ್ಣಯ್ಯ ಶಾಸ್ತ್ರಿ ಇಬ್ಬರಿಗೂ ಇಂಥ ವೈಲಕ್ಷ್ಯ ವೈಲಕ್ಷಣ್ಯಗಳು ಅನೇಕ ವೆಂಕಣ್ಣಯ್ಯ ನಯವಾಗಿ ಮೃದುವಾಗಿ ಮೆಲುದನಿಯಲ್ಲಿ ರಸವತ್ತಾಗಿ ಮಾತನಾಡಿ ಕೆಲಸ ಮಾಡಿಸುತ್ತಿದ್ದರು ಶಾಸ್ತ್ರಿಗಳು ಊಟ ಉಚಿ ಉಪಚಾರಗಳಲ್ಲಿ ಎಷ್ಟು ಮಧುರವೋ ಮಾತಿನಲ್ಲಿ ಅಷ್ಟು ಕಡಾಕಡಿ ಅವರಿಬ್ಬರು ಒಬ್ಬರಿಗೊಬ್ಬರು ಪರಿಪೂರಕವಾಗಿದ್ದರು ಯಾವ ವಿಷಯದಲ್ಲಿ ಇಬ್ಬರಿಗೂ ಸಮೋ ಸಮಾನೋದ್ದೇಶವಾದ ಸಾಹಿತ್ಯೋದ ಸಾಹಿತ್ಯೋದ್ಯಮ ವಿಷಯದಲ್ಲಿ ವೆಂಕಣ್ಣಯ್ಯನವರ ಪರಿಚವಣೆ ವೆಂಕಣ್ಣಯ್ಯ ನಾನು ಬಹುವರ್ಷ ಒಂದೇ ಕುಟುಂಬವೆಂಬಂತೆ ಇದ್ದೆವು ಬೇಸಿಗೆಯ ರಜಾ ಕಾಲದಲ್ಲಿ ಅವರ ಮನೆಯವರು ತಮ್ಮ ಸ್ವಸ್ಥಳವಾದ ತಳುಕು ಮೊದಲಾದ ಪ್ರದೇಶಗಳಿಗೆ ಹೋಗುತ್ತಿದ್ದರು ಆಗ ವೆಂಕಣ್ಣಯ್ಯ ನಮ್ಮ ಮನೆಯ ಜನರಲ್ಲಿ ಒಬ್ಬರಾಗಿರುತ್ತಿದ್ದರು ನನ್ನ ತಂದೆಗೆ ಅವರಲ್ಲಿ ತುಂಬಾ ವಿಶ್ವಾಸ ನನ್ನ ತಾಯಿ ಆತನನ್ನು ಮನೆ ಒಬ್ಬನೆ ಒಬ್ಬನೆಂಬಂತೆ ಕಾಣುತ್ತಿದ್ದರು ಅಡಿಗೆ ಏನು ಮಾಡಬೇಕು ಫಲಹಾರಕ್ಕೆ ಏನು ಮಾಡಬೇಕು ಈ ಪರಿಟವಣೆಗಳನ್ನೆಲ್ಲ ನನ್ನ ತಾಯಿ ಕೇಳುವರು ವೆಂಕಣ್ಣಯ್ಯ ಸಂಕೋಚ ಇಲ್ಲದೆ ಹೇಳುವರು ನನ್ನ ತಂದೆಗೆ ಇದೊಂದು ವಿನೋದ ಅವರು ಭೋಜನ ಪ್ರಿಯರಾದದ್ದರಿಂದ ವೆಂಕಣ್ಣಯ್ಯನವರ ಅತಿಥಿತನ ನಮ್ಮ ಮನೆಗೆಲ್ಲ ಒಂದು ಸಂತೋಷವಾಗಿತ್ತು ವೆಂಕಣ್ಣಯ್ಯನವರಿಗೆ ಅವರೇ ಕಾಯಿ ಕಾಲದಲ್ಲಿ ಆ ಪದಾರ್ಥದ ನಾನಾ ತರ ಸಂತೋಷ ನನಗೆ ಒಂದು ಸಾರಿ ಸಂಜೆ ಹೊಟ್ಟೆ ನೋವು ಬರುತ್ತಿತ್ತು ಅದಕ್ಕೆ ವೆಂಕಣ್ಣಯ್ಯನವರು ಪದೇ ಪದೇ ಹೇಳುತ್ತಿದ್ದ ಔಷಧ ಸೊಗಸಾದ ಬದನೆಕಾಯಿ ಹುಳಿ ಬೇಳೆ ದಂಡಿಯಾಗಿರಬೇಕು ತುಪ್ಪ ಬೀಳಬೇಕು ಅದನ್ನ ಒಂದು ದಿವಸ ಊಟ ಮಾಡಿ ನೋಡಲ್ ನೋಡರ್ಲಾ ಎನ್ನುವರು ಅಜೀರ್ಣಕ್ಕೆ ಬೇಳೆ ರಾಮಬಾಣವಂತೆ ವೆಂಕಣ್ಣಯ್ಯನವರ ವ್ಯಕ್ತಿತ್ವ ವೆಂಕಣ್ಣಯ್ಯನ ಆಕಾರ ವ್ಯಕ್ತಿತ್ವ ಪ್ರಭಾವಕಾರಿಯಾದದ್ದು ಆಳು ಎತ್ತರ ಆರಡಿ ಇರಬಹುದು ಮೈ ಕೈಬೆರಳುಗಳು ತುಂಬಾ ಉದ್ದ ನನ್ನ ಕೈಯ ಒಂದು ಗೇಣು ಅವರ ಕೈಗೆ ಒಂದು ಚೋಟು ಮುಖವು ಆಕರ್ಷಣೀಯ ತೇಜಸ್ವಿಯಾದ ಕಣ್ಣುಗಳು ಮಾತು ಅವಸರವಿಲ್ಲದೆ ಸಾವಧಾನವಾಗಿ ಹರಿದು ಬರುವುದು ಕಂಠ ಧ್ವನಿ ತುಂಬಾ ಗಂಟಿ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 ಸುತ್ತಿದ್ದದ್ದು ವೆಂಕಣ್ಣಯ್ಯನವರು ಧಾರವಾಡದಲ್ಲಿಯೂ ಕೆಲವು ಕಾಲ ಇದ್ದರಂತೆ ಅವರ ಮಾತಿನಲ್ಲಿ ಧಾರವಾಡದ ಪ್ರಯೋಗಗಳು ಹೆಚ್ಚಾಗಿದ್ದವು ಅವರು ಲಾ ಕಾಲೇಜಿನಲ್ಲಿ ಓದುತ್ತಿದ್ದ ದಿನಗಳಲ್ಲಿ ಒಂದು ಕೆಂಪು ರೇಷ್ಮೆಯ ವಸ್ತ್ರವನ್ನು ಪಂಜಾಬಿ ಸ್ಟೈಲಿನಲ್ಲಿ ಚುಂಗು ಬಿಟ್ಟ ಕೋರೆ ರುಮಾಲಾಗಿ ಸುತ್ತಿದ್ದರಂತೆ ಆ ಫ್ಯಾಷನ್ನಿನಲ್ಲಿ ಅವರು ರುಮಾಲು ಸುತ್ತಿದ್ದದ್ದನ್ನು ನಾನು ನೋಡಿದ್ದೇನೆ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 ಮನೋ ಮನೋಜೀವನ ಬುದ್ಧಿ ಜೀವನಗಳಲ್ಲಿ ಬಹುಕಾಲ ಅಷ್ಟು ಏಕವಾಗಿದ್ದವರು ಮನುಷ್ಯ ಜೀವನದಲ್ಲಿ ಎಷ್ಟೋ ಸ್ನೇಹಗಳು ಶರಟು ಕೋಟುಗಳಂತೆ ಹೊರವಸ್ತುಗಳಾಗಿ ನಮ್ಮ ಮೈಗೆ ಅಂಟಿಕೊಂಡಿರುತ್ತವೆ ಒಂದೋ ಎರಡೋ ಸ್ನೇಹಗಳು ಮಾತ್ರ ಮೈಯ ಚರ್ಮವಾಗಿ ಮಾಂಸ ಮೂಳೆಗಳಾಗಿ ಜೀವನದ ಆಶ್ರಯ ವಸ್ತುಗಳಾಗುತ್ತವೆ ವೆಂಕಣ್ಣಯ್ಯ ಹಾಗೆ ನನ್ನ ಜೀವನದ ಜೀವದ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 ಬೆಳಗೆರೆ ಪಂಜಾಗೋರ್ಗಾವ್ಯ ಇದು ಇಳೆಯಲ್ಲ ಜನರಿಗೆ ನೋಡಲಾಚಾರ್ಯ ಫಳಫಳಾ ಕನ್ನಡಿಯ ಪಂದ ಹೊಳಿಯುತ್ತದೆ ಇದರಲ್ಲಿ ಮುಸುಡಿ ಪಸಂದ ಸೊಟ್ಟ ಪಟ್ಟೆ ಕಲ್ಲೆ ಇಕ್ಕಿ ನೆಟ್ಟಗೆ ಮಾಡ್ಯವ್ರೇ ಇಟ್ಟಿಗೆ ಚೂರು ಮರಳು ತಿಕ್ಕಿ ಮಟ್ಟಸ ತಟ್ಯವ್ರೇ ಬಲುಮಟ್ಟಸ ತಟ್ಯವ್ರೇ ಸುಣ್ಣ ಗಾರೆ ತಿಕ್ಕಿ ತಿ ನುಣ್ಣಗೆ ಮಾಡ್ಯವರೆ ಬಲು ನುಣ್ಣಗೆ ಮಾಡ್ಯವರೆ ಕಣ್ಣಿಗೆ ಚಂದ ನೋಡ್ಲಿಕ್ಕಂದ ರಸಿಕರ ಚಕ್ಕಂದ ಶಾಸ್ತ್ರಿಗಳದ ಇನ್ನೊಂದು ರಚನೆ ಎಂಗಾಯ್ತೇ ಪರಿಷೆ ಕರಿಸಿದ್ದಿ ಎಂಗಾಯ್ತೇ ಪರಿಷೆ ಎಂಗಾಯ್ತೇ ಪರಿಷೆ ರಂಗ ಪಂ ಜಾತ್ರೆಗೆ ಸಿಂಗಾರ್ ಗೋಧೋರು ಮಂಗ ಮಂಗ ಬಂದ್ರಂತೆ ಚೆಂಗಾವಿ ಸೀರೆಯುಟ್ಟು ಓಕರಿಸಿ ರಂಗರಂಗಿನ್ ಕುಪುಸ ತೊಟ್ಟು ಬಂಗಾರದ ಮೂಕ್ತಿ ಇಟ್ಟು ಚುಂಗ್ಸೆಲ್ಗಲ್ಲಾಡಿಸ್ತ ಕಂಗಲ್ಡಾಡಿಸ್ತೋರು ಮಂಗಮೂರ್ತಿಯಾದರಲ್ಲೇ ಚಂದ್ರಶೇಖರ ಶಾಸ್ತ್ರಿಗಳವರು ನಿರ್ಮಲ ಮನಸ್ಸಿನ ರಸಿಕರು ಹಾಸ್ಯಪ್ರಿಯರು ತತ್ವವೇತ್ತರು ಅವರು ಉಪನಿಷತ್ತುಗಳಲ್ಲಿ ಲ್ಲದೆ ನಿಷ್ಠರಾಗಿದ್ದದ್ದಲ್ಲದೆ ಲೋಕಜೀವನದ ಕಷ್ಟ ನಿಷ್ಠೂರಗಳನ್ನು ಚೆನ್ನಾಗಿ ಕಂಡು ಸಹಿಸಿದ್ದವರು ಅವರ ಸ್ವಭಾವವನ್ನು ಕುರಿತು ಇಲ್ಲಿ ಹೇಳಿರುವುದರ ತಾತ್ಪರ್ಯ ವೆಂಕಣ್ಣಯ್ಯನವರ ಬಂಧು ಮಿತ್ರ ವರ್ಗದ ವಾತಾವರಣವೆಂಥದ್ದು ಎಂಬುದನ್ನು ಕೊಂಚ ಮಾತ್ರವಾದರೂ ಪರಿಚಯ ಮಾಡಿಕೊಡುವುದು ಅದು ಸುಸಂಸ್ಕೃತ ವಾತಾವರಣ ಇಂಥ ರಸಿಕ ಜನರ ವಾತಾವರಣದಲ್ಲಿ ಹುಟ್ಟಿ ಬೆಳೆದವರು ವೆಂಕಣ್ಣಯ್ಯ ಕೆಲವು ವರ್ಷಗಳ ವರ್ಷದ ಹಿಂದೆ ತಳುಕಿನ ಮಹಾಜನರು ವೆಂಕಣ್ಣಯ್ಯನವರ ಜ್ಞಾಪಕಾರ್ಥವಾಗಿ ಒಂದು ಉತ್ಸವವನ್ನು ಏರ್ಪಡಿಸಿದ್ದರು ಅದಕ್ಕಾಗಿ ಬೆಂಗಳೂರಿನಿಂದ ಶ್ರೀಮಾನ್ ನಿಟ್ಟೂರು ಶ್ರೀನಿವಾಸರಾಯರ ನೇತೃತ್ವದಲ್ಲಿ ಹೋಗಿದ್ದ ಮಿತ್ರಗೋಷ್ಠಿಯಲ್ಲಿ ನಾನೂ ಇದ್ದೆ ಭಾವಚಿತ್ರದ ಮೆರವಣಿಗೆ ಸಭೆ ಭಾಷಣಗಳು ಕಾವ್ಯವಾಚನ ಇತ್ಯಾದಿ ಕಾರ್ಯಕ್ರಮ ನಡೆಯಿತು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 ಅವರ ಕವನಗಳು ಪುಸ್ತಕ ರೂಪಗದಲ್ಲಿ ಪ್ರಕಟವಾಗಿವೆ ಅಲೆದಾಟ ಚಿತ್ರದುರ್ಗದಲ್ಲಿ ವಿದ್ಯಾಭ್ಯಾಸ ಮುಗಿದ ಅನಂತರ ಮೈಸೂರಿನ ಕಾಲೇಜಿನಲ್ಲಿ ಬಿ ಎ ಪಟ್ಟ ಪಡೆದು ವೆಂಕಣ್ಣಯ್ಯ ಬೊಂಬಾಯಿಗೆ ಹೋಗಿ ಕೊಂಚ ಕಾಲ ಲಾ ವ್ಯಾಸಂಗ ಮಾಡಿ ಪೋಸ್ಟ್ ಆಫೀಸ್ನಲ್ಲಿ ಸ್ವಲ್ಪ ದಿನ ಉದ್ಯೋಗಕ್ಕಿದ್ದು ಆಮೇಲೆ ಮೈಸೂರಿನಲ್ಲಿ ವಿದ್ಯಾ ಸೇರಿ ದೊಡ್ಡಬಳ್ಳಾಪುರದಲ್ಲಿ ಮೇಷ್ಟರಾದರು ಅಲ್ಲಿಂದ ಕೆಲವು ದಿನಗಳಾದ ಮೇಲೆ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 ವೆಂಕಣ್ಣಯ್ಯ ಕೃಷ್ಣ ಶಾಸ್ತ್ರಿ ಇಬ್ಬ ಇವರಿಬ್ಬರಿಗೂ ನನಗೂ ಮೊದಲನೆಯ ಸಾರಿ ಭೇಟಿಯಾದ ಸಂದರ್ಭವನ್ನು ಮೇಲೆ ಪ್ರಸ್ತಾವಿಸಿದ್ದೇನೆ ಅದು ಸುಮಾರು 1915 ಒಂಬೈನೂರ ಹದಿನೈದು ಹದಿನಾರರಲ್ಲಿ ಪರಿಷತ್ತು ಸ್ಥಾಪನೆಯಾದ ಕೆಲವು ದಿನಗಳ ತರುವಾಯ ಆದರೂ ವೆಂಕಣ್ಣಯ್ಯನಿಗೂ ನನಗೂ ಸ್ನೇಹಗಾಢವಾದದ್ದು ಕೆಲವು ವರ್ಷಗಳಾದ ಮೇಲೆ ಅವರು ಶಂಕರಪುರದಲ್ಲಿ ವಾಸಕ್ಕೆ ಬಂದದ್ದು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೊಂದರಲ್ಲಿರಬೇಕು ಅವರು ನಾನು ದಿನಕ್ಕೊಂದು ಸಾರಿಯಾದರೂ ಕಲೆಯದೇ ಇರುತ್ತಿರಲಿಲ್ಲ ಎಷ್ಟೋ ಸಾರಿ ಅರ್ಧ ದಿನವೆಲ್ಲ ಜೊತೆಯಲ್ಲಿರುತ್ತಿದ್ದೆವು ಆಗ ನನ್ನ ಗೋಖಲೆ ಜೀವನಚರಿತ್ರೆ ಪುನರ್ ಮುದ್ರಣವಾಗಬೇಕಾಗಿತ್ತು ಅದಕ್ಕಾಗಿ ಚಿಕ್ಕಪೇಟೆಯಲ್ಲಿದ್ದ ಪವರ್ ಪ್ರೆಸ್ ಮುದ್ರಣಾಲಯದಲ್ಲಿ ಏರ್ಪಾಟಾಗಿತ್ತು ಅಲ್ಲಿಗೆ ಪ್ರತಿದಿನವೂ ಬೆಳಗ್ಗೆ ಸುಮಾರು ಎಂಟು ಗಂಟೆಗೆ ಜೊತೆಯಾಗಿ ಹೋಗುತ್ತಿದ್ದೆವು ಪ್ರೆಸ್ಸಿನಲ್ಲಿ ಪ್ರೂಫ್ ತಿದ್ದುವುದು ಮೊದಲಾದ ಕೆಲಸ ಮುಗಿದ ಮೇಲೆ ಅಪ್ಪಣ್ಣಯ್ಯನವರ ಇಂದು ಕಾಫಿ ಕ್ಲಬ್ ಅಥವಾ ಉಟ್ಪೀಫ್ ಫೋಟೆಲ್ ನಮ್ಮ ಕಾರ್ಯಸ್ಥಾನ ಮತ್ತೆ ಹತ್ತು ಹತ್ತುವರೆಗೆ ಪ್ರೆಸ್ತಿಗೆ ಬರುವುದು ಅಲ್ಲಿ ಕೆಲಸ ಮುಗಿದ ತರುವಾಯ ಮನೆಗೆ ಹಿಂತಿರುಗುವುದು ಸಾಮಾನ್ಯವಾಗಿ ಹೋಗುವಾಗಲೂ ಬರುವಾಗಲೂ ಕಾಲನಡಿಗೆಯೇ ಕಾರಣವೇನೆಂದರೆ ಮಾತಿನ ಚಟ ಆಗ ನಾವು ಚರ್ಚಿಸದೆ ಬಿಟ್ಟ ವಿಷಯ ಸೂರ್ಯಮಂಡಲದ ಕೆಳಗಡೆ ಯಾವುದೋ ಇರಲಾರದು ಒಳ್ಳೆಯ ಬರವಣಿಗೆ ಹೇಗಿರಬೇಕೆಂಬುದನ್ನು ಪದೇ ಪದೇ ಚರ್ಚಿಸುತ್ತಿದ್ದೆವು ಆ ಕಾಲದಲ್ಲಿ ಹೆಚ್ಚು ಬಳಕೆಯಲ್ಲಿದ್ದ ಕನ್ನಡದ ಬರವಣಿಗೆಯನ್ನು ಅವರು ಇದೇನು ಹುರಿಟ್ಟಿನ ಬರವಣಿಗೆ ಅರಳಿನಲ್ಲಿ ಬಾರವಿಲ್ಲ ಒಂದು ಚೀಲದಷ್ಟನ್ನು ಬೇಕಾದರೂ ಸುಲಭವಾಗಿ ಅಗಿದು ದೇಹಕ್ಕೆ ಅದರಿಂದ ಬರುವ ತಾಣ ಮಾತ್ರ ಗುಲಗಂಜಿಗಿಂತ ಕಡಿಮೆ ಬರವಣಿಗೆಯಲ್ಲಿ ವಿಷಯ ಗೌರವ ಇರಬೇಕು ಹತ್ತು ಮಾತಿನಲ್ಲಿ ಅಡಗಬಹುದಾದ ವಿಷಯವನ್ನು ನೂರು ಮಾತುಗಳಲ್ಲಿ ಹರಡಿದರೆ ಪುಸ್ತಕ ದೊಡ್ಡದಾಯಿತು ವಾಚಕನಿಗೆ ಪ್ರಜೋ ಪ್ರಯೋಜನ ಕಡಿಮೆ ಹೀಗೆನ್ನುತ್ತಿದ್ದರು ವೆಂಕಣ್ಣಯ್ಯ ಆಗಿನ ನಮ್ಮ ಚರ್ಚೆಗಳಲ್ಲಿ ಇಂಗ್ಲಿಷ್ ಕವಿಗಳು ಸಂಸ್ಕೃತದ ಕವಿಗಳು ಕನ್ನಡದ ಕವಿಗಳು ಪದೇ ಪದೇ ಟೀಕೆಗೆ ಬರುತ್ತಿದ್ದರು ಹಾಗೆಯೇ ನಾವು ಲೋಕ ದ್ವನ್ಯಾಲೋಕ ಪ್ರಕಾಶ ವಕ್ರೋಕ್ತಿ ಜೀವಿತ ಸಾಹಿತ್ಯ ದರ್ಪಣ ಈ ನಾನಾ ಅಲಂಕಾರ ಗ್ರಂಥಗಳಲ್ಲಿಯೂ ಸೂತ್ರಗಳನ್ನು ಹಿಡಿದು ವಾದವಿವಾದ ನಡೆಸುತ್ತಿದ್ದೆವು ವೆಂಕಣ್ಣಯ್ಯನವರು ಆಗ ಹಿಡಿದಿದ್ದ ದಾರಿಯಿಂದ ಅವರದು ಬಹು ಸೂಕ್ಷ್ಮವಾದ ತೀವ್ರ ಸಂವೇದಿತೆ ಎಂದು ನನಗೆ ಅನಿಸುತ್ತಿತ್ತು ಅಂತರ್ದೃಷ್ಟಿ ಅವರಿಗಿದ್ದ ಸಾಹಿತ್ಯದ ಅಂತರ್ದೃಷ್ಟಿ ಅಸಾಧಾರಣವಾದದ್ದು ಇದನ್ನು ಇಂಗ್ಲಿಷ್ನಲ್ಲಿ ಫೀಲ್ ಫಾರ್ ಲಿಟ್ರೇಚರ್ ಎಂದು ಹೇಳು ಹೇಳುವುದುಂಟು ಫೀಲ್ ಎಂದರೆ ಸ್ಪರ್ಶಾನುಭವ ಕೈ ಸೋಕಿದ ಮಾತ್ರದಿಂದಲೇ ವಸ್ತು ಸ್ವಭಾವವನ್ನು ತಿಳಿದುಕೊಳ್ಳುವ ಸೂಕ್ಷ್ಮ ವೇದಿಕೆ ಕತ್ತಲೆ ಕೋಣಲೆಯಲ್ಲಿ ಕೋಣೆಯಲ್ಲಿ ಇದು ಇಂಥವರದು ಎಂದು ಗುರುತಿಸುವ ಶಕ್ತಿಯನ್ನು ಫೀಲ್ ಎಂದು ಇಟ್ಟುಕೊಳ್ಳೋಣ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 ಕೃಷ್ಣಯ್ಯ ಕೃಷ್ಣಪ್ಪನವರು ಕಾಲಾಧೀನರಾದ ಮೇಲೆ ಆ ಜಾಗಕ್ಕೆ ಯಾರನ್ನು ನಿಯಮಿಸತಕ್ಕದ್ದೆಂದು ಒಂದು ಮಿತ್ರಗೋಷ್ಠಿಯಲ್ಲಿ ಪ್ರಸ್ತಾವ ಬಂದಿತು ಆಗ ಕಾಲೇಜಿನ ಪ್ರಿಸ್ ಪ್ರಿನ್ಸಿಪಾಲರಾಗಿದ್ದ ಎನ್ ಎಸ್ ಸುಬ್ಬರಾಯರವರು ವೆಂಕಣ್ಣಯ್ಯನವರಿಗಿದ್ದ ಯೋಗ್ಯತಾ ವಿಶೇಷವನ್ನು ಪ್ರಶಂಸೆ ಮಾಡುತ್ತಾ ಹೀಸ್ ಅ ಮ್ಯಾನ್ ವಿತ್ ಅ ಫೀಲ್ ಫಾರ್ ಲಿಟ್ರೇಚರ್ ಅ ವೆರಿ ರೇರ್ ಟೈಪ್ ಅವರು ಹೇಳಿದ್ದು ಅತಿಶಯೋಕ್ತಿಯಲ್ಲ ತಾರ್ತೊಕ್ತಿ ಎಂದು ನನಗೆ ಆಗಲೂ ಅನ್ನಿಸಿತ್ತು ಆಮೇಲೂ ಹಾಗೆಯೇ ಕಾವ್ಯಮರ್ಮ್ನತೆ ಸಾಹಿತ್ಯ ಪರಿಷತ್ತಿನಲ್ಲಿ ಪಂಪಭಾರತವನ್ನು ಪುನರ್ಮುರಕ್ಕಾಗಿ ಪರಿಷ್ಕಾರ ಪಡಿಸುತ್ತಿದ್ದಾಗ ವೆಂಕಣ್ಣಯ್ಯನವರು ಪ್ರತಿ ಒಂದು ದಿನ ತಪ್ಪದೆ ಕ್ಲಪ್ತ ಕಾಲಕ್ಕೆ ಬರುತ್ತಿದ್ದರು ಅದು ವೆಂಕಣ ವೆಂಕಟನಾರಾಯಣಪ್ಪನವರ ರಾಜ್ಯಭಾರ ಅವರ ಕಟ್ಟುನಿಟ್ಟನು ವೆಂಕಣ್ಣಯ್ಯನವರು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 ಕೆಲಸದ ವಿಷಯದಲ್ಲಿ ತೀವ್ರರಾಗಿ ಕಾಲ ವಿಳಂಬದ ವಿಷಯದಲ್ಲಿ ಕಟುವಾಗಿದ್ದ ವೆಂಕಟನಾರಾಯಣಪ್ಪನವರು ವೆಂಕಣ್ಣಯ್ಯನವರ ಮಾತುಗಳನ್ನು ಕೇಳುವುದರಲ್ಲಿ ತಮ್ಮ ಕಟ್ಟುನಿಟ್ಟನ್ನು ಮರೆಯುತ್ತಿದ್ದರು ವೆಂಕಣ್ಣಯ್ಯ ಜೀವನದಲ್ಲಿ ಕಷ್ಟಪಟ್ಟಿದ್ದವರು ಬಡತನದ ಕೊರಗು ಕಾರ್ಪಣ್ಯಗಳನ್ನು ಕಂಡಿದ್ದವರು ಆದದ್ದರಿಂದ ಸಹನೆಯುಳ್ಳವರು ಕಟುಮಾತುಗಳನ್ನಾಡಲು ಅವರಿಗೆ ಮನಸ್ಸುಬಾರದು ಕಷ್ಟ ಹೇಳಿಕೊಂಡು ಹೋದವರಿಗೆ ಅವರಿಂದ ನಿವಾರಣೆ ಎಷ್ಟು ಮಾತ್ರ ಸಾಧ್ಯವೋ ಅಷ್ಟು ಮಾತ್ರವನ್ನು ಖಂಡಿತವಾಗಿ ನಿರೀಕ್ಷಿಸಬಹುದಾಗಿತ್ತು ಅವರು ಐಶ್ವರ್ಯವಂತ ಕಾಲವನ್ನು ಕಂಡವರೇ ಅಲ್ಲ ಅವರು ಪ್ರೊಫೆಸರ್ ಆಗುವವರೆಗೂ ಅವರದು ಅಹನ್ಯಹನಿ ಕಾಲಕ್ಷೇಪದ ಪಾಡೆಂದೇ ಹೇಳಬೇಕು ಅಂತಾದರಲ್ಲಿಯೂ ಅವರು ಹತ್ತಾರು ಮಂದಿಗೆ ಕಷ್ಟ ಸಹಾಯ ಕೊಟ್ಟದ್ದನ್ನು ನಾನು ಬಲ್ಲೆ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 ಓಡಿಬಂದು ವೆಂಕಣ್ಣಯ್ಯನ ಮುಂದೆ ಕೈಚಾಚಿ ನಿಂತ ಆತನ ಕೋಟು ಪಂಚೆಗಳು ಹರುಕುಲು ಹರುಕಲಾಗಿ ಕೊಳೆ ಕೊಳೆಯಾಗಿದ್ದವು ಆತನ ಕಣ್ಣುಗುಡ್ಡೆ ಮುನ್ನುಗ್ಗಿ ಬರುವಂತೆ ಇತ್ತು ಹಲ್ಲುಬ್ಬು ವೆಂಕಣ್ಣಯ್ಯ ತನ್ನ ಜೇಬುಗಳನ್ನೆಲ್ಲ ಹುಡುಕಿ ನೋಡಿದರು ಶರಟಿನ ಜೇಬುಗಳಲ್ಲಿಯೂ ಬೇರೆಲ್ಲಿಯೂ ಏನೂ ಇರಲಿಲ್ಲ ನನ್ನನ್ನು ಕೇಳಿದರು ನನ್ನ ಜೇಬಿನಲ್ಲೂ ಒಂದು ದಮ್ಮಡಿ ಕೂಡ ಇರಲಿಲ್ಲ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 ಅವರೆಲ್ಲಾ ಸೇರಿ ಹರಿಹರನ ರಗಳೆಯನ್ನು ಬೇರೆ ಯಾವುದೋ ಪ್ರಾಚೀನ ಗ್ರಂಥವನ್ನು ಪರಿಷ್ಕಾರ ಪಡಿಸುವ ಕಾರ್ಯದಲ್ಲಿದ್ದರು ತಾಳೆಯೊಲೆಯ ಪ್ರತಿಯೊ ನೋದುವುದು ಪಾಠಾಂತರಗಳನ್ನು ಗುರುತು ಪಾಠಗಳ ತಾರತಮ್ಯಗಳನ್ನು ಚರ್ಚಿಸುವುದು ಇದು ಅವರು ಆಗ ಮಾಡುತ್ತಿದ್ದ ಕೆಲಸ ಅದರ ನಡುವೆ ದೋಸೆ ಪೂರಿ ಕಾಫಿ ಮೊದಲಾದವುಗಳ ಸೇವೆಯೂ ಅದು ಒಬ್ಬ ಪ್ರಾಮಾಣಿಕನಾದ ಸಾಹಿತ್ಯ ವಿದ್ವಾಂಸನ ವ್ಯಕ್ತಿ ಸನ್ನಿವೇಶದ ಚಿತ್ರ ಅದನ್ನು ನಾನು ಪದೇ ಪದೇ ನೆನೆಸಿಕೊಳ್ಳುತ್ತೇನೆ ಆ ನೆನಪಿನಿಂದ ಆಗುವ ಸಂತೋಷ ಈ ಬಡಬಾಳಿನಲ್ಲಿ ಒಂದು ದೊಡ್ಡ ಯೋಗ ಕಾವ್ಯವಾಚನ ಶೈಲಿ ವೆಂಕಣ್ಣಯ್ಯ ಕಾವ್ಯ ಒಂದು ಸೊಗಸು ಆತನ ಕಂಠ ಸಂಪತ್ತು ಸಂಗೀತಕ್ಕೆ ತಕ್ಕದ್ದೆಂದು ಹಿಂದೆಯೇ ಹೇಳಿದೆ ಸಂಗೀತ ವೆಂಕಣ್ಣಯ್ಯನಿಗೆ ಅತ್ಯಂತ ಪ್ರಿಯವಾದ ಕಲೆ ಆತ ನಾನು ಒಬ್ಬರೇ ಇದ್ದಾಗ ನಾನು ಇಬ್ಬರೇ ಇದ್ದಾಗ ಒಂದು ಶ್ಲೋಕವನ್ನು ಹಾಡನ್ನು ಆತ ಆತ್ಮ ಸಂತೋಷಕ್ಕಾಗಿ ಹಾಡಿಕೊಳ್ಳುತ್ತಿದ್ದರು ಅರಿವೆಂ ರಾಗದ ಪುತ್ತಿದೆ ಅಂತ ಪದ್ಯಗಳಲ್ಲೊಂದು ಧವಳಗಂಗೆಯ ಪತ್ತ ಶಿವಮಹಾಲಿಂಗ ಇನ್ನೊಂದು ಅವರದು ಇಂಪಾದ ಕೋಮಲವಾದ ಶರೀರ ಅದರಲ್ಲಿ ಒಳ್ಳೆಯ ಫಲಕ್ಕೂ ಬಡಿ ಇತ್ತು ಆದರೆ ಅವರು ಸಂಗೀತವನ್ನು ಶಾಸ್ತ್ರೀಯವಾಗಿ ಪಾಠ ಮಾಡಿದವರಲ್ಲ ರಾಗಗಳ ಸ್ವಭಾವವನ್ನು ಅನುಭವದಿಂದ ಕಂಡುಕೊಂಡಿದ್ದವರು ಕನ್ನಡ ಪದ್ಯಗಳನ್ನು ರಾಗದಿಂದ ಓದುವರು ಸಂಗೀತದ ವ್ಯಾಪನೆ ಅವರ ಓದುಗಾರಿಕೆಯಲ್ಲಿ ಎಷ್ಟು ಮಟ್ಟಿಗೆ ಇತ್ತೆಂದರೆ ನನ್ನಿಂದ ಒಂದು ಟಿಕ್ಕನ್ನು ಮಾಡಿಸುವಷ್ಟು ಮಟ್ಟಿಗೆ ಆ ವೆಂಕಣ್ಣಯ್ಯ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 ಆ ಪಂಕ್ತಿಗಳನ್ನು ರಾಗದಿಂದ ಓದುವರು ಬರೆದವರು ಅದನ್ನು ಕೇಳಿ ಹಿಗ್ಗಿ ಹೊರಟು ಹೋಗುವರು ಆಮೇಲೆ ನಾನೋ ಕೃಷ್ಣ ಶಾಸ್ತ್ರಿಗಳು ಕೇಳಿದಾಗ ಇನ್ನೇನು ಮಾಡ್ಲಪ್ಪಾ ಒಳ್ಳೆ ಹುಡುಗಾಯಿ ಹುಚ್ಚು ಹಿಡಿದಿದೆ ಬೇಡವೆಂದರೆ ಹುಚ್ಚು ಇನ್ನೂ ಹೆಚ್ಚಾಗುತ್ತದೆ ಅದಕ್ಕಾಗಿ ಹೀಗೆ ಉಪಾಯವಾಗಿ ತಳ್ಳುವುದು ಎಂದು ನಗುವರು ಒಂದು ಸ್ಮರಣೀಯ ಉಪನ್ಯಾಸ ಸಾವಿರದ ಒಂಬೈನೂರ ಮೂವತ್ನಾಲ್ಕು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 ಬುದ್ಧಿ ಸೂಕ್ಷ್ಮದ ಕಾರ್ಯ ಮಾತುಗಳೇನೋ ಮಿತವಾಗಿದ್ದವು ಭಾಷೆ ಸರಳವಾಗಿತ್ತು ರೀತಿ ಸಾಮಾನ್ಯವಾದದ್ದೆ ಆದರೆ ವಿಷಯ ಸಾಮಗ್ರಿ ಭಾರವಾದದ್ದು ನಿರೂಪಣ ಶೈಲಿ ಗಂಭೀರವಾದದ್ದು ವಾಕ್ಯ ವಾಕ್ಯದಲ್ಲಿಯೂ ತೇಜಸ್ಸು ಕಾಂತಿಯು ತುಂಬಿದ್ದವು ಅದು ಬುದ್ಧಿ ಪ್ರಸಾದದ ತೇಜಸ್ಸು ಕಾವ್ಯವಿಹಾರ ಸಾಮಾನ್ಯವಾಗಿ ಸಾಹಿತ್ಯದಲ್ಲಿ ವಿಶೇಷವಾಗಿ ಕನ್ನಡ ಸಾಹಿತ್ಯದಲ್ಲಿ ನಾನು ಕಂಡಿರುವ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 ಎಲ್ಲಿ ವರ್ಣನ ಸೊಗಸು ಇದೇ ಮೊದಲಾದ ವಿವೇಚನೆಯನ್ನು ಮಾಡುವುದು ವೆಂಕಣ್ಣಯ್ಯನವರ ವಿಮರ್ಶನಾ ಸ್ವಾರಸ್ಯ ಒಂದು ಸಾರಿ ಸಮ್ಮೇಳನಕ್ಕಾಗಿ ನಾವು ಬೆಳವ ಬೆಳಗಾವಿಗೆ ಹೋಗಿದ್ದಾಗ ಅಲ್ಲಿ ಯಾವುದೋ ಹೈಸ್ಕೂಲು ಕಟ್ಟಡದಲ್ಲಿ ಬಿಡಾರ ಮಾಡಿಕೊಂಡಿದ್ದೆವು ನಾವು ಅಲ್ಲಿ ಬಂದು ಸೇರಿದಾಗ ಅಪರಾಹ್ನ ಮೂರು ಗಂಟೆಯ ಸುಮಾರು ಆಗ ವೆಂಕಟನಾರಾಯಣಪ್ಪನವರು ಎಪ್ಪತ್ತು ಎಂಬತ್ತು ಅಡಿ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 ನಾಡ್ರಲ್ಲ ಕೇಳಾನಿ ಎಂದರು ಆಗ ಗೊತ್ತಾಯಿತು ನಮಗೆ ಆ ಜನಕ್ಕೆ ಒಳ್ಳೆಯ ಕನ್ನಡ ಮಾತಿನ ಹಸು ಎಷ್ಟಿತ್ತು ಎಂಬುದು ವೆಂಕಣ್ಣಯ್ಯನವರ ಮಾತಿನ ಭಾಷೆ ಅಷ್ಟು ಮಧುರವಾದ ಕಾಂತಿಯುಳ್ಳದ್ದು ನಾವು ಆ ಗುಂಪಿನವರ ಜೊತೆಯಲ್ಲಿ ಒಂದೆರಡು ಉಪಚಾರದ ಮಾತನಾಡಿ ಮುಗಿಸಿದೆವು ನರಹರಿರಾಯರ ಗುಡ್ಡದ ಮೇಲೆ ಬಸವನಗುಡಿಯ ನರಹರಿ ರಾಯರ ಗುಡ್ಡದ ಪೂರ್ವಭಾಗದ ಇಡಿಜಾರಿನಲ್ಲಿ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 ಹಾಗೆ ಅನುಮೋದಿಸಿ ಚಪ್ಪಾಳೆ ತಟ್ಟಿದವರಲ್ಲಿ ವೆಂಕಣ್ಣಯ್ಯ ಮೊದಲನೆಯವರು ಅವರು ನಗು ತತಾಸ್ತು ಎಂದು ಹೇಳಿ ಆ ಕೂಡಲೇ ಅನ್ಯಥಾ ಎಂದರು ನಾವೆಲ್ಲ ಅವರ ಕಡೆ ದಿಟ್ಟಿಸಿ ನೋಡಿದೆವು ಅವರು ನಗುತ್ತಾ ನೀವು ಹೇಳುವುದೆಲ್ಲ ಸರಿ ಆದರೆ ಅದೊಂದೂ ನಡೆಯುವುದಿಲ್ಲ ಎಂದು ಹೇಳಿಬಿಟ್ಟರು ನಾನು ಅದೇಕೆ ಹಾಗೆನ್ನುತ್ತೀರಿ ವೆಂಕಣ್ಣಯ್ಯನವರು ಏಕೆಂದರೆ ನಮ್ಮ ಜನರ ಸ್ವಭಾವ ಅಂತಹದ್ದು ಅವರು ಒಂದು ನಿಯಮವನ್ನು ನಡೆಸುವುದಿಲ್ಲ ನೀವು ಎಂಟೂವರೆಗೆ ಸಭೆ ಎನ್ನುತ್ತೀರಿ ಒಂಬತ್ತೂವರೆಗೂ ಜನ ಬರುವುದಿಲ್ಲ ಒಂಬತ್ತಕ್ಕೆ ಸಭೆಯನ್ನಿ ಹತ್ತು ಗಂಟೆಯವರೆಗೂ ಒಬ್ಬರು ತಲೆ ಹಾಕುವುದಿಲ್ಲ ನೀವು ಭಾಷಣಕ್ಕೆ ಹದಿನೈದು ನಿಮಿಷ ಗೊತ್ತು ಮಾಡುತ್ತೀರಿ ಇಪ್ಪತ್ತೈದು ನಿಮಿಷವಾದರೂ ನಮ್ಮ ಭಾಷಣಕರ್ತರು ವಿಷಯಕ್ಕೆ ಬರು ಬಂದಿರುವುದಿಲ್ಲ ಇರುತ್ತಾರೆ ನೀವು ಅವರನ್ನೇನು ಮಾಡುತ್ತೀರಿ ನಿಲ್ಲಿಸಿರೆಂದರೆ ಅವರಿಗೆ ಕೋಪ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 ಅವರ ಅಭಿಪ್ರಾಯದಲ್ಲಿ ಇದು ವಿನಯ ಅದರಿಂದ ಇತರರಿಗಾಗುವುದು ತೊಂದರೆ ಹೀಗೆ ಎಲ್ಲೆಲ್ಲಿಯೋ ಯಾವ ಶಿಸ್ತು ನಡೆಯುವುದು ನಮ್ಮ ದೇಶದಲ್ಲಿ ಏಕೋ ಕಷ್ಟವಾಗಿದೆ ನಾನು ಸೋತವನಾಗಿದ್ದೇನೆ ವೆಂಕಣ್ಣಯ್ಯನ ದೊಂಬಿ ಜಯಘೋಷವೇ ಕಾರ್ಯಕ್ಕೆ ಬರುತ್ತಿದೆ ಒಂದು ಹಾಸ್ಯ ಪ್ರಸಂಗ ಒಂದು ಸಾರಿ ವೆಂಕಣ್ಣಯ್ಯನಿಗೆ ಏನೋ ವ್ಯಾದಿಯಾಗಿತ್ತು ಅದು ಆತನಿಗೆ ಆಗಾಗ ಬರುತ್ತಿದ್ದ ವ್ಯಾಧಿ ಹೊಟ್ಟೆಯ ಸಂಬದ್ದು ನನಗೆ ಅದರ ವರ್ಗಮಾನ ತಿಳಿದಾಗ ನಾನು ಕೆಳಗಿನಂತೆ ನಾಲ್ಕು ಪಂಕ್ ನಾಲ್ಕು ಪಂಕ್ತಿಗಳನ್ನು ಒಂದು ಕಾಡಿನಲ್ಲಿ ಬರೆದು ಮೈಸೂರಿಗೆ ಅವರ ಕಾಲೇಜಿನ ವಿಳಾಸಕ್ಕೆ ಕಳಿಸಿದೆ ವೆಂಕಯೊಕ್ಕಟೆ ಕಡುಪುಲೊ ಸಂಕಟಮುನು ಗಲುಗುಜೇಯುನಯ್ಯ ನೂನನ್ ನನ್ ಇಂಕನು ವಿರೂಪನು ಜೇರಿತೆ ವೆಂಕಣ್ಣ ಗೃದ ಜಿನುಗಿ ಬ್ರೋವ ಕಗಲದೆ ಈ ಕಾರ್ಡು ಮೈಸೂರಿಗೆ ತಲುಪಿದ ದಿನ ಆತ ಕಾಲೇಜಿಗೆ ಬಂದಿರಲಿಲ್ಲ ಬಹುಶಃ ವ್ಯಾಧಿಯ ಕಾರಣದಿಂದ ಆದರೆ ಅಂಚೆ ಆಳು ತನ್ನ ಮಾಮೂಲಿನಂತೆ ಆ ಕಾರ್ಡನ್ನು ಪ್ರೊಫೆಸರುಗಳ ಕೂಡುವ ಕಚ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 ಅಗ್ಗದ ಸೊಪ್ಪಿನ ಪಲ್ಯಗಳನ್ನು ಸಿಗ್ಗಿಲ್ಲದ ನಿನಗರ್ಪಿಸುತ್ತಿ ಹೇವು ಒಂದು ಸಾರಿ ಒಬ್ಬ ಸ್ನೇಹಿತರ ಮಲ್ಲಮ್ಮ ಮಲ್ಲಮ್ಮ ಎಂಬುದನ್ನು ನಾನು ಅಣಕಿಸ ಹೊರಟು ವೆಂಕಣ್ಣ ವೆಂಕಣ್ಣ ಬಂಕಿಯ ಮೂಗಿನ ವೆಂಕಣ್ಣ ಎಂದೆ ಅವರು ದಂಡಿಯಾಗಿ ನಸ್ಯ ಹಾಕುತ್ತಿದ್ದರು ಕೂಡಲೇ ಬಂತು ಪ್ರತ್ಯುತ್ತರ ಗುಂಡಣ್ಣ ಗುಂಡಣ್ಣ ಹುಣ್ಣಿನ ಗುಂಡಣ್ಣ ಆಗ ನಾನು ಮೂಲವ್ಯಾಧಿಯಿಂದ ನರಳುತ್ತಿದ್ದೆ ಇನ್ನೊಂದು ಸಾರಿ ಸ್ವಂತ ಪದ್ಯ ರಚನೆ ತೆಲುಗಿನಲ್ಲಿ ಅಕ್ಷರ ಚಿತ್ರ ಕವಿತ್ವದ ಚಟ ಹೆಚ್ಚು ನಿರೋಷ್ಠಮುಲು ನಿರ್ದ್ಯಂತ್ಯ ಮುಲು ಸರ್ವಲಘು ಇದನ್ನು ನಾವು ಹಿಯಾಳಿಸ ಹೊರಟವು ಅನುನಾಸಿಕ ಬಿಟ್ಟು ನಸ್ಯದ ಮೇಲೆ ಒಂದು ಪದ್ಯ ಮಾಡಿದ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 ಆಳದಲ್ಲಿ ನೆಲೆಸಿದ್ದ ಭಾವನೆಗಳು ವೆಂಕಣ್ಣಯ್ಯನ ಎಲ್ಲ ಮಾತುಕತೆಯಲ್ಲಿಯೂ ಎಲ್ಲ ನಡುವಳಿಕೆಯಲ್ಲಿಯೂ ಈ ಎರಡು ಮೂರು ಮೂಲ ಭಾವನೆಗಳು ಹರಿದು ಬರುತ್ತಿದ್ದವು ಆತನಿಗೆ ಜೀವನದಲ್ಲಿ ಸಂತೋಷ ಭೋಗಭಾಗ್ಯಗಳಲ್ಲಿ ಉತ್ಸಾಹ ಆದರೆ ಸಂತೋಷವು ಆ ಉತ್ಸಾಹವು ಮಿತಿಗೆ ಒಳಪಟ್ಟವು ಜಗತ್ತು ಅಶಾಶ್ವತವೆಂಬುದರ ಸ್ಮರಣೆ ಅವರ ಸಂತೋಷ ಉತ್ಸಾಹಗಳನ್ನು ಮಿಕ್ಕಿಯಲ್ಲಿಟ್ಟಿತ್ತು ವೆಂಕಣ್ಣಯ್ಯನವರು ಬಹುಶಃ ಧಾರವಾಡ ಪ್ರಾಂತ್ಯದಲ್ಲಿದ್ದಾಗ ಅಗಡಿಯ ಶೇಷಾಚಲ ಸಾಧುಗಳ ಪ್ರಭಾವಕ್ಕೆ ವಶರಾಗಿದ್ದರು ಶೇಷಾಚಲ ಸಾಧುಗಳನ್ನು ಕುರಿತು ಆಗಾಗ ಪ್ರಸ್ತಾವಿಸುತ್ತಿದ್ದರು ಶೇಷಾಚಲ ಸಾಧುಗಳು ಯತಿಗಳಲ್ಲ ಸಂಸಾರದಲ್ಲಿದ್ದವರು ಸಾಮಾನ್ಯ ಜನರಂತೆ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿದವರು ಗಂಜೀಪು ಆಟ ಆಡುತ್ತಿದ್ದರು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 ನಿತ್ಯ ಪಾರಾಯಣ ಗ್ರಂಥ ಭಗವದ್ಗೀತೆ ಗೀತೆ ಅವರಿಗೂ ಕೃಷ್ಣಶಾಸ್ತ್ರಿಗಳಿಗೂ ಬಾಯಿಪಾಠವಾಗಿತ್ತು ಗ್ರಂಥವನ್ನು ಎಲ್ಲೆಂದರಲ್ಲಿ ಉದಾಹರಿಸುವಷ್ಟು ಅವರ ವಾಕ್ಯಗಳು ಸ್ವಾಧೀನವಾಗಿದ್ದವು ಅವರಿಗೆ ಆ ಬಿಡುವಾದಾಗಲೆಲ್ಲ ವೆಂಕಣ್ಣಯ್ಯ ನನ್ನೊಡನೆ ಯಾವುದಾದರೊಂದು ಗೀತಾ ವಾಕ್ಯವನ್ನು ವಿಚಾರ ವಿನಿಮಯಕ್ಕಾಗಿ ಎತ್ತುವರು ವಾಕಿಂಗ್ ಹೋಗುವಾಗ ಭೋಚನಕ್ಕೆ ಕುಳಿತಾಗ ಇನ್ನು ಯಾವುದೋ ಸಮಯದಲ್ಲಿ ಇಂತ ಚರ್ಚೆಗಳು ನಡೆಯುತ್ತಿದ್ದವು ಪ್ರತಿ ಕಕ್ಷಿ ಹೇಳುವುದರಲ್ಲಿ ಅವರ ಮಾತು ಬಲು ಸಮಾಧಾನ ಹೇಳುವುದರಲ್ಲಿಯೂ ಹಾಗೆಯೇ ಉಭಯ ಪಕ್ಷಗಳನ್ನು ಸಾವಧಾನವಾಗಿ ತೂಕ ಮಾಡುವರು ಈ ತೂಕ ಮಾಡುವ ಅಭ್ಯಾಸವೇ ವೆಂಕಣ್ಣಯ್ಯನವರ ವಿಶೇಷ ಬುದ್ಧಿಲಕ್ಷಣ ಸತ್ಕಾವ್ಯ ಅಧ್ಯಾತ್ಮ ವಾಚಕರಲ್ಲಿ ಪೂರ್ವಕಾಲದ ನಾಗರಕಟ್ಟೆಯನ್ನು ನೋಡಿರುವವರು ಅಲ್ಲಿ ಜೋಡಿನಾಗರವಿರುವುದನ್ನು ಗುರುತಿಸಲಾದೀತು ಜೋಡಿನಾಗರ ಕಲ್ಲಿನಲ್ಲಿ ಎರಡು ಹಾವುಗಳು ಒಂದಕ್ಕೊಂದು ಜಡೆಯಂತೆ ಹೆಣೆದುಕೊಂಡು ತಲೆಯ ಭಾಗದಲ್ಲಿ ಒಂದನ್ನೊಂದು ಪ್ರೀತಿಯಿಂದ ದಿಟ್ಟಿಸುವಂತೆ ಇರುತ್ತದೆ ಅದರಂತೆ ಎರಡು ಕುತೂಹಲಗಳು ವೆಂಕಣ್ಣಯ್ಯನವರ ಅಂತರಂಗ ಜೀವನದಲ್ಲಿ ಹೆಣೆದುಕೊಂಡಿದ್ದವು ಒಂದು ಸತ್ಕಾವ್ಯ ಇನ್ನೊಂದು ಆಧ್ಯಾತ್ಮ ಅದು ಇದನ್ನು ಇದು ಅದನ್ನು ಎವೈಕೆ ದಿಟ್ಟಿಸಿಕೊಂಡಿರುತ್ತಿದ್ದವು ವೆಂಕಣ್ಣಯ್ಯನ ಬಾಯಿಯಿಂದ ದಿನಕ್ಕೆ ಒಂದೆರಡು ಸಲವಾದರೂ ಕೇಳಿ ಬರುತ್ತಿದ್ದ ಪದ್ಯ ಇದು ಅರಿಮೆರಾಗದ ಪುತ್ತಿದೆ ಮರಿಮೆ ನಿರ್ಗುಳ್ಳೆ ಪಾಗೆಂದಿದ ಸ್ಥಿರಮೆಂದ್ ಸದಸದ್ವಿವೇಕ ಮನಿದೆ ಪಾಳ್ಗೈದು ವಸುಂಧರೆಯುಳ್ಕಾರಣ ದರಿಪರೆ ಪಳಗಿದಿಂತೀಡಾ ತಿದಾಡೋಡಂ ಭಕ್ತಿಯಂಗುರು ಶುಶ್ರೂಷೆ ಯೊಳಿತು ಯೊಳಿಂತುಟೆ ಕಳೆಯ ತಾರುಣ್ಯಂ ಮಂದಾನಂದದಂ ನಾಗಾನಂದ ಅನಂತನಾರಾಯಣ ಶಾಸ್ತ್ರಿಗಳವರ ಅನುವಾದ ವೆಂಕಣ್ಣಯ್ಯ ಕಡೆಕಡೆಯ ದಿನಗಳಲ್ಲಿ ಹೆಚ್ಚು ಕಾಲ ಅಚ ಅವರ ಕಡೆಯ ರೋಗ ಪ್ರಬಲವಾಗಿದ್ದಾಗ ಅವರ ಬಲಗೈಯ ಗೈಯು ಹೃದಯ ಪ್ರವೇಶದಿಂದ ಹೊರಟು ಹೂವಿನಿಂದ ದೇವತಾರ್ಚನೆ ಮಾಡುತ್ತಿದ್ದೇ ಮಾಡುತ್ತಿದೆಯೋ ಎಂಬಂತೆ ಚಲನೆ ಮಾಡುತ್ತಿತ್ತು ವೆಂಕಣ್ಣಯ್ಯನವರ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 ಅದು ಜೀವನದ ದೌರ್ಬಲ್ಯಗಳನ್ನು ಮೇಲಕ್ಕೆತ್ತಿ ಅವುಗಳನ್ನು ತಿದ್ದಲು ಸಹಕಾರಿಗಳಾಗಬೇಕು ಹೀಗೆ ಉಭಯತಾಪಿ ಜೀವಶೋಧನೆ ಜೀವ ಸಮನ್ನತಿ ಇವು ಧ್ಯೇಯಗಳು ವೆಂಕಣ್ಣಯ್ಯನವರ ಸಕಲ ವ್ಯಾಪಾರಗಳಲ್ಲಿಯೂ ಈ ಆತ್ಮೋತ್ಕರ್ಷದ ಆಶಯ ಮೂಲಭೂತವಾಗಿತ್ತು ಅಂತ ಸಂಬಂಧ ಒಂದು ಪ್ರಾಚೀನ ವಾಕ್ಯ ರಾಜದ್ವರೇ ಶ್ಮಶಾನೇ ಚಿಷ್ಠತಿ ಸ ಬಾಂಧವ ಮನುಷ್ಯನಿಗೆ ಆಪತ್ತು ಬಂದಾಗ ಅವನನ್ನು ಸೆರೆಮನೆಗೆ ಕರೆದುಕೊಂಡು ಹೋಗುವ ಸಂದರ್ಭ ಬಂದಾಗ ಅವನು ವಿಯೋಗ ದುಃಖದಲ್ಲಿದ್ದಾಗ ಯಾರು ಕೈ ಸಂತತವಾಗಿ ಪಕ್ಕದಲ್ಲಿರುತ್ತಾನೋ ಆತನೇ ನಿಜವಾದ ಬಂದು ವೆಂಕಣ್ಣಯ್ಯ ನನ್ನ ಪಾಲಿಗೆ ಹೀಗಿದ್ದರು ನನ್ನ ಮನೆಯ ದೀಪ ಹಾರಿ ಹೋದಾಗ ಪಕ್ಕದಲ್ಲಿ ನಿಂತಿದ್ದವರು ವೆಂಕಣ್ಣಯ್ಯ ಅಂದಿಗೆ ಹದಿನೈದು ದಿವಸದ ಹಿಂದಿನಿಂದ ಅವರು ಕಾಲೇಜು ಹೊತ್ತು ಹೊರತ್ತು ಯಾವಾಗಲೂ ಎಡೆಬಿಡದೆ ನನ್ನ ಪಕ್ಕದಲ್ಲಿರುತ್ತಿದ್ದರು ಅಂದು ರಾತ್ರಿ ನನ್ನ ಪರವಾಗಿ ಹೋಗಿದ್ದವರು ನನ್ನ ತಂದೆಯ ಸ್ನೇಹಿತರು ನಮ್ಮ ಪುರೋಹಿತರು ಆದ ರಾಮಶಾಸ್ತ್ರಿಗಳು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 ಪುರೋಹಿತನಾಗಿ ಮದುವೆ ಮಾಡಿಸಿ ಸಂತೋಷಪಟ್ಟೆ ಆಮೇಲೆ ಆಕೆ ಸತ್ತಾಗ ಹೆತ್ತಾಗ ಜಾತ ಕರ್ಮಾದಿಗಳನ್ನು ಮಾಡಿಸಿ ಸಂತೋಷಪಟ್ಟೆ ಹೀಗೆ ಅದೇ ಈಗ ಅದೇ ಕೈಯಿಂದ ಕತೆಯನ್ನು ಮುಗಿಸಿದ್ದು ಆಯಿತು ಹೀಗೆ ಗೋಳಿಟ್ಟರು ಅಲ್ಲಿದ್ದ ಒಬ್ಬರು ಲೋಕದಲ್ಲಿ ಇಂಥದ್ದು ಅಪರೂಪವಲ್ಲ ಎಷ್ಟೋ ನಡೆದಿದೆ ಎಂದರು ವೆಂಕಟನಾರಾಯಣಪ್ಪನವರಿಗೆ ದೈವದ ಮೇಲೆ ಮುನಿಸು ಅವರು ಮುನಿದುಕೊಂಡೇ ಇದು ಯಾಕೆ ಹೀಗಾಗಬೇಕು ಎಂದು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 ಮನಸ್ಸನ್ನು ಅದಕ್ಕೆ ಸಿದ್ಧ ಮಾಡಿಕೊಂಡಿದ್ದ ಆತನ ಮನಸ್ಸಿನಲ್ಲಿ ಶೇಷಾಚಲ ಸಾಧುಗಳ ಮೇಲ್ಪಂಕ್ತಿ ಸ್ಥಿರವಾಗಿ ನೆಲೆಸಿತ್ತು ಸೀತಾರಾಮರ ದಿವ್ಯ ಚರಿತ್ರೆಯು ಭಗವದ್ಗೀತೆಯ ವಾಕ್ಯಗಳು ಆತನ ಜೀವನದಲ್ಲಿ ಸೇರಿಕೊಂಡಿದ್ದವು ಅವಸಾನ ಕಾಲದಲ್ಲಿ ಆತ ಭಗವದ್ಗಾನದಲ್ಲಿ ಎಲ್ಲವನ್ನೂ ಮರೆತಿದ್ದ ದೇವತಾರಾಧನೆಯಲ್ಲಿ ಪುಷ್ಪಾರ್ಚನೆ ಮಾಡುವ ಕೈಯಂತೆ ಆತನ ಹಸ್ತ ಮುದ್ರಿಕೆ ಇತ್ತಂತೆ